ಶ್ರೀ ಗುರುಭ್ಯೋ ನಮಃ ಹರಿ ಓಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ಲಂಬೆ ಪುಣಚ ಶಿವಪುರಾಣದ ಮೊದಲನೆಯ ವಿದ್ಯೇಶ್ವರ ಸಮಿತಿಯಲ್ಲಿ ಹದಿಮು ಹದಿಮೂರನೇ ಅಧ್ಯಾಯವನ್ನು ನೋಡ್ತಾಯಿದ್ದೆವು ಅದರಲ್ಲಿ ಈಗಾಗಲೇ ನಾವು ಆಯುರ್ದೇಷ್ಚ ಮರಣ ಪಾಪಂ ಭಾಗ ತಥ ವ್ಯಾಧಿಪುಷ್ಟಿಸ್ತಾಶಕ್ತಿ ಪ್ರಾತರುಥಾನ ದಿಕ್ಫಲಂ ಅಂಥೇಳಿ ಅನುಕ್ರಮವಾಗಿ ಯಾವ ಯಾವ ದಿಕ್ಕುಗಳ ಕಡೆಗೆ ಎದ್ರೆ ಬೆಳಿಗ್ಗೆ ನಿದ್ದೆಯಿಂದ ಯಾವ್ಯಾವ ಫಲ ಸಿಗ್ತದೆ ಅಂಥೇಳಿ ನಾವು ನೋಡಿದ್ವಿ ಅಂದರೆ ಪ್ರಾತಃ ಕಾಲದಲ್ಲಿ ಬೆಳಿಗ್ಗೆ ಹಾಸಿಗೆಯಿಂದ ಹೇಳುವಾಗ ಆಯುಹು ದ್ವೇಷ ಅಂದರೆ ಪೂರ್ವಕ್ಕೆ ಅನುಕ್ರಮವಾಗಿ ಪೂರ್ವ ಆಗ್ನೇಯ ದಕ್ಷಿಣ ನೈಋತ್ಯ ಪಶ್ಚಿಮ ವಾಯವ್ಯ ಉತ್ತರ ಈಶಾನ್ಯ ಎನ್ನತಕ್ಕಂಥ ಅನುಕ್ರಮವಾದ ಎಂಟು ದಿಕ್ಕುಗಳು ಪ್ರದಕ್ಷಿಣ ಆಕಾರವಾಗಿ ನೋಡಿದರೆ ಹಾಗಾಗಿ ಈಗ ಪೂರ್ವ ದಿಕ್ಕಿನಲ್ಲಿ ಈಗ ಆಯುರ್ ದ್ವೇಷಶ್ಚ ಮರಣಂ ಅಂತೇಳಿದರೆ ಆಯುಸ್ಸು ಪೂರ್ವ ದಿಕ್ಕಿನಿಂದ ಪೂರ್ವ ದಿಕ್ಕಿಗೆ ಮುಖವಾಗಿ ಏಳುವಂಥದ್ದು ಅಂದರೆ ಪಶ್ಚಿಮ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ಏಳುವಾಗ ನಮ್ಮ ಮುಖ ಪೂರ್ವ ದಿಕ್ಕಿಗೆ ಇರುತ್ತದೆ ಆವಾಗ ನಾವು ಆಯುಷ್ಯನ್ನು ದೀರ್ಘ ಆಯುಷ್ಯವನ್ನು ಪಡಿತೇವೆ ಅಥವಾ ಆಯುಷ್ ಆಯುಷನ್ನು ಪಡಿತೇವೆ ಅಂಥೇಳಿ ಆಯುರ್ ದ್ವೇಷಚ್ಛ ಇನ್ನು ಆಗ್ನೇಯ ದಿಕ್ಕಿಗೆ ಹೇಳಬೇಕಿದ್ದರೆ ನಮ್ಮ ತಲೆ ಮಲಗಿರುವಾಗ ಮಲಗಿರುವಾಗ ಹೇಗೂ ಇರಬಹುದು ಸ್ವಲ್ಪ ಆಶ್ಚರ್ಯಕ್ಕೆ ಆಗಿರಬಹುದು ಈಗ ಕೆಲವರು ಮಲಗಿ ಹೆಚ್ಚಾಗಿ ಮಕ್ಕಳು ಒಂದು ಕಡೆ ಒಂದು ದಿಕ್ಕಿ ಮಲಗಿದರೆ ಏಳುವಾಗ ಇನ್ನೊಂದು ದಿಕ್ಕಿಯಲ್ಲಿರ್ತದಲ್ಲೆ ಅಂತೂ ಇಲ್ಲಿ ಮುಖ್ಯವಾಗಿ ಹೇಳುವಂಥದ್ದನ್ನು ಹೇಳ್ತಾ ಇದ್ದಾರೆ ಅಂದರೆ ಹೇಳುವಾಗ ಆಗ್ನೇಯ ದಿಕ್ಕಿಗೆ ಆದರೆ ಸಾಮಾನ್ಯವಾಗಿ ನಾವು ಮಲಗಿದ ದಿಕ್ಕಿಗೆ ವಿರುದ್ಧವಾಗಿ ಹೇಳುವಂಥದ್ದು ದೊಡ್ಡವರು ಮಕ್ಕಳ ವಿಷಯ ಬಿಡುವ ಹಾಗಾಗಿ ಆಗ್ನೇಯ ದಿಕ್ಕಿಗೆ ಮುಖ ಮಾಡಿ ಹೇಳಬೇಕಿದ್ರೆ ಸಾಮಾನ್ಯವಾಗಿ ವಾಯವ್ಯ ದಿಕ್ಕು ಅದರ ವಿರುದ್ಧವಾದ ದಿಕ್ಕು ಪೂರ್ವ ದಕ್ಷಿಣಗಳ ಮಧ್ಯದ್ದು ಆಗ್ನೇಯ ಪಶ್ಚಿಮ ಉತ್ತರದ ಮಧ್ಯದ್ದು ವಾಯವ್ಯ ವಾಯವ್ಯ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ಆಗ್ನೇಯ ದಿಕ್ಕಿಗೆ ಹೇಳ್ತೇವೆ ಹೇಳುವಾಗ ಹ ಆ ರೀತಿಯ ದ್ರೆಯನ್ನು ಫಲ ದ್ವೇಷ ಆಮೇಲೆ ಮರಣಂ ಯಾವ ದಿಕ್ಕಿಗೆ ಪೂರ್ವ ಆಗ್ನೇಯ ದಕ್ಷಿಣ ದಕ್ಷಿಣ ದಿಕ್ಕಿಗೆ ಎದ್ರೆ ಮರಣ ಫಲ ಅಂದರೆ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮನೆ ಆಗಿದ್ರೆ ದಕ್ಷಿಣ ಕೇಳುತ್ತೇವೆ ಹಾಗೆ ಪಾಪಂ ಭಾಗಂ ತಥೈವಚ ಪಾಪಂ ಭಾಗ್ಯಂ ಭಾಗಮಲ್ಲ ಪಾಪಂ ಯಾವಾಗ ಪಾಪ ಅದರ ನಂತರದ ದಕ್ಷಿಣದ ನಂತರದ್ದು ಯಾವುದು ನೈಋತ್ಯ ನೈಋತ್ಯ ದಿಕ್ಕಿಗೆ ಮುಖ ಮಾಡಿ ಎದ್ರೆ ಹೇಳಬೇಕಿದ್ದರೆ ಈಶಾನ್ಯದಕ್ಕೆ ತಲೆ ಹಾಕಿ ಮಲಗಬೇಕು ಈಶಾನ್ಯಕ್ಕೆ ತಲೆ ಹಾಕಿ ಮಲಗಿ ನೈಋತ್ಯಕ್ಕೆ ಎದ್ದರೆ ಸಾಮಾನ್ಯವಾಗಿ ಪಾಪ ಫಲ ಅದರದ್ದು ಇನ್ನು ಭಾಗ್ಯ ಯಾವಾಗ ಪಶ್ಚಿಮಕ್ಕೆ ಎದ್ರೆ ಅಂದರೆ ಪೂರ್ವಕ್ಕೆ ತಲೆ ಹಾಕಿ ಮಲಗಿ ಪಶ್ಚಿಮಕ್ಕೆ ಇದ್ದರೆ ಭಾಗ್ಯ ಅಥವಾ ಐಶ್ವರ್ಯ ಅಂತೇಳಿ ಹೇಳ್ಬೋದು ಹ್ಞೂ ಭಾಗ್ಯ ಅಂತೇಳಿದರೆ ಎಲ್ಲ ಬಂತು ಕೇವಲ ಐಶ್ವರ್ಯ ಮಾತ್ರ ಅಲ್ಲ ಅದು ಹಾಗಾಗಿ ಪೂರ್ವದಿಕ್ಕೆ ಮಲಗಿದ್ದರೆ ಮಾಗಬೇಕು ಅಂತೇಳಿ ಆಯುಷ್ಯ ಬೇಕಿದ್ರೆ ಪಶ್ಚಿಮಕ್ಕೆ ಮಲಗಬೇಕು ಪಶ್ಚಿಮಕ್ಕೆ ಮಲಗಿ ಪೂರ್ವಕ್ಕೆ ಎದ್ರೆ ಆಯುಷ್ಯ ಪೂರ್ವಕ್ಕೆ ಮಲಗಿ ಪಶ್ಚಿಮಕ್ಕೆ ಎದ್ರೆ ಭಾಗ್ಯ ಹಾಗೆಯೇ ತಥೈವಚ ಹಾಗೆಯೇ ವ್ಯಾಧಿ ಅಂದರೆ ವಾಯವ್ಯಕ್ಕೆ ಮುಖ ಮಾಡಿ ಹೇಳುವಂಥದ್ದು ವ್ಯಾಧಿ ರೋಗಕಾರಕವಾದಂಥ ಫಲ ಅಂದರೆ ಆಗ್ನೇಯಕ್ಕೆ ತಲೆ ಹಾಕಿ ಮಲಗಿರಬೇಕು ಮಲಗಿದಾಗ ಹೇಳುವಾಗ ವಾಯವ್ಯಕ್ಕೆ ಮುಖ ಆಮೇಲೆ ಪುಷ್ಟಿ ಅಂದರೆ ಆರೋಗ್ಯ ಒಂದು ರೋಗ ಇನ್ನೊಂದು ಆರೋಗ್ಯ ಹ್ಞೂ ನಿರೋಗ ನೀರೋಗ ನಿರೋಗ ಅಂತ ನಾವು ಸಾಮಾನ್ಯವಾಗಿ ಪ್ರಯೋಗ ಮಾಡ್ತೇವೆ ಸಂಸ್ಕೃತ ವ್ಯಾಕರಣ ರೀತಿಯ ಅದು ತಪ್ಪು ನೀರೋಗ ಅಂತೇಳಿ ಅಥವಾ ಯಾಕಂತ ಹೇಳಿದರೆ ನಾವು ಉದಾಹರಣೆಗೆ ಇನ್ನೊಂದು ಉದಾಹರಣೆ ಕೊಟ್ಟು ತಗೊಳ್ಳೋಣ ಅಂತಾರಾಷ್ಟ್ರೀಯ ಅಂತೇಳಿ ಹೇಳಿದ ಹಾಗೆ ಹ್ಞೂ ಅಂತಾರಾಷ್ಟ್ರೀಯ ಅಲ್ಲ ಅದು ಅಥವಾ ಅಂತಾರಾಷ್ಟ್ರೀಯವೂ ಅಲ್ಲ ಅಂತಾರಾಷ್ಟ್ರೀಯ ಯಾಕಂತೇಳಿದರೆ ಅದಕ್ಕೆ ಎರಡು ರೇಫ ಬಂದಾಗ ಎರಡು ರಕಾರಗಳು ರೇಫಗಳು ಬಂದಾಗ ಅದರ ಹಿಂದಿನ ಸ್ವರ ದೀರ್ಘ ಆಗ್ತದೆ ಅಂಥೇಳಿ ಈಗ ಅಂತ ಅಂತ ಇದ್ದದ್ದು ಅಂತಾ ಆಗ್ತದೆ ಒಂದು ರಕಾರ ಹೋಗ್ತದೆ ಎರಡು ರೇಫದಲ್ಲಿ ಒಂದು ರೇಫಾ ಹೋಗ್ತದೆ ಆಗ ಅಂತಾರಾಷ್ಟ್ರೀಯ ಅಂತ ಹಾಗೆ ನಿರ್ ರೋಗ ಅಂಥೇಳಿದರೆ ಅಲ್ಲಿ ಎರಡು ರ ಆಗಿದೆಯಲ್ಲ ನಿರ್ ರೋಗ ಅಂತೇಳಿ ಆ ಋ ನಿರು ಹೋಗಿ ಲೋಪ ನೀಗೆ ದೀರ್ಘ ನೀ ಆಗ್ತದೆ ಪೂರ್ವ ಸ್ವರ ದೀರ್ಘ ಆಗ್ತದೆ ಹಾಗೆ ನೀ ರೋಗ ಅಂಥೇಳಿ ಆಗ್ತದೆ ಹೀಗೆ ರೋಗ ಇಲ್ಲದಿರುವಿಕೆ ಅಥವಾ ಪುಷ್ಟಿ ಅಂತೇಳಿದರೆ ಹಾಗೆ ಹ್ಞೂ ಆರೋಗ್ಯ ಅನ್ನೋದಕ್ಕಂಥ ಅರ್ಥ ಹಾಗೆ ದಷ್ಟಪುಷ್ಟ ದೇಹ ಅಂತ ನಾವು ಹೇಳ್ತೇವೆ ದಷ್ಟಪುಷ್ಟ ಮನಸ್ಸು ಅಂದರೆ ಆರೋಗ್ಯವಂತವಾದಂಥದ್ದು ಅಂತೇಳಿ ಹ್ಞೂ ಸದೃಢವಾದದ್ದು ಶಕ್ತಿಯುತವಾದ ಆರೋಗ್ಯವಂತ ಅಂಥೇಳಿ ಅದು ಯಾವಾಗ ಸಿಗ್ತದೆ ಉತ್ತರಕ್ಕೆ ಮುಖ ಮಾಡಿ ಎದ್ರೆ ದಕ್ಷಿಣಕ್ಕೆ ತಲೆ ಹಾಕಿ ಮಲಗಿದರೆ ಆರೋಗ್ಯ ಅಂತೇಳಿ ಹಾಗೆ ಉತ್ತರಕ್ಕೆ ಮುಖ ಮಾಡಿ ಎದ್ರೆ ತಲೆ ದಕ್ಷಿಣಕ್ಕಿದ್ರೆ ಮಲಗುವಾಗ ಇನ್ನು ಇನ್ನೊಂದು ಈಶಾನ್ಯ ಕೊನೆಯದ್ದು ಈಶಾನ್ಯಕ್ಕೆ ಮುಖ ಮಾಡಿ ಎದ್ರೆ ಹೇಳುವಾಗ ಅಂದರೆ ನಾವು ನೈಋತ್ಯಕ್ಕೆ ತಲೆ ಹಾಕಿರಬೇಕು ಈಶಾನ್ಯದ ವಿರುದ್ಧದಿಕ್ಕೂ ನೈಋತ್ಯ ಪಶ್ಚಿಮ ಮತ್ತು ದಕ್ಷಿಣಗಳ ಮಧ್ಯದ್ದು ನೈಋತ್ಯ ಉತ್ತರ ಮತ್ತು ಪೂರ್ವದ ಮಧ್ಯದ್ದು ಈಶಾನ್ಯ ಹೀಗೆ ಈಶಾನ್ಯಕ್ಕೆ ಮುಖ ಮಾಡಿಯದ್ರೆ ಶಕ್ತಿ ನಮಗೆ ಒಳ್ಳೆ ದೇಹಕ್ಕೆ ಒಳ್ಳೆ ಒಳ್ಳೆ ಅಥವಾ ಮನಸ್ಸಿಗೆ ಶಕ್ತಿ ಕೊಡ್ತದೆ ಅದರ ಫಲ ಹೀಗೆ ಹೇಳ್ತಾರೆ ಮುಂದೆ ನಿಶಾಂತ್ಯ ಯಾಮೋಷಾಜ್ಞೇಯ ನಿಶಾಂತ್ಯ ಯಾಮೋಷಾಜ್ಞೇಯ ನಿಶಾಂತ್ಯ ಯಾಮ ರಾತ್ರಿಯ ಕೊನೆಯ ಯಾಮ ಅದನ್ನೇ ಉಷೆಯ ಉಷಃಕಾ ಉಷಃಕಾಲ ಅಂತ ತಿಳಿಯಬೇಕು निशान्ताम यामा उषाज्ञेय यामार्धम संधिुच्यते तत् समुत्थायण विसृजेन्न हो रात्र उशकाल अतर अंदर रात्रि मुंगीत सदर्भ कोन अथवा जाव अंते कन्डद्लूते तब्भव रूप तत्म शब्द के तत तत समवाद्ये संस्कृतरूप ತದ್ಭವ ಅಂತೇಳಿದ್ರೆ ಆ ಸಂಸ್ಕೃತ ಶಬ್ದದಿಂದ ಹುಟ್ಟಿದಂಥದ್ ಭವ ಭವತಿ ಭೂಯತೆ ಇಲ್ಲಿ ಹೀಗೆ ಯಾಮ ಮತ್ತು ಜಾವ ಎಂತಕ್ಕಂಥದ್ದು ಅಂದರೆ ಉಷಃಕಾಲ ಅಂತೇಳಿದರೆ ಹಾಗೆ ರಾತ್ರಿಯ ಕೊನೆಯ ಜಾವ ಆ ಯಾಮದ ಅರ್ಧ ಭಾಗಕ್ಕೆ ಸಂಧಿ ಯಮ ಯಾಮರ್ಧಂ ಸಂಧಿರುಚ್ಯತೆ ಅಂತೇಳಿ ಹೇಳ್ತಾರೆ ಸಂಧಿ ಅಂತೇಳಿ ಹೇಳ್ತಾರೆ ತತ್ಕಾಲಯಿತು ಸಮುಕ್ತಾಯ ಆ ಸಂಧಿ ಕಾಲದಲ್ಲಿ ಎದ್ದು ಹ್ಞೂ ಅಂದರೆ ಅದರ ಮೊದಲ ಅರ್ಧ ಭಾಗ ಹ್ಞೂ ಅದರಲ್ಲಿ ಎದ್ದು ಜಲಬಾಧೆ ಮಲಬಾಧೆಗಳನ್ನು ತೀರಿಸಬೇಕು ಅಂದರೆ ಮಲಮೂತ್ರಾದಿಗಳನ್ನು ವಿಸರ್ಜನೆ ಮಾಡಬೇಕು ಅಂಥೇಳಿ ರಾತ್ರಿಯ ಕೊನೆಯ ಯಾ ಯಾಮದ ಮೊದಲಾರ್ಧದಲ್ಲಿ ಗೃಹ ದೂರಂ ತಥೋಗತ್ವ ಅಂದರೆ ಇಲ್ಲಿ ನೋಡಿ ತತ್ಕಾಲೇತು ಸಮುತ್ತಾಯ ಆ ಮೊದಲ ಅರ್ಥದಲ್ಲಿ ಎದ್ದು ಸಮತ್ಥಾಯ ಉತ್ಥಾನ ಅಂದರೆ ಹೇಳುವಂಥದ್ದು ವಿಣ್ಮೂತ್ರ ವಿಸರ್ಜೇನ್ ನರಹ ವಿಟ್ ವಿಟ್ ಮೂತ್ರ ವಿಟ್ ಅಂದರೆ ಮಲ ಮೂತ್ರ ಅಂದರೆ ಮೂತ್ರ ವಿಣ್ಮೂತ್ರ ಅಂಥೇಳಿ ವಿಟ್ ಮೂತ್ರ ಸೇರಿಯಾಗುವ ಸಂಧ್ಯಾ ಆಗ್ತದಲ್ಲಿ ವಿಣ್ಮೂತ್ರ ಆಗ್ತದೆ ವಿಸೃಜೇತ್ ನರಹ ವಿಸೃಜೇನ್ ನರಹ ವಿಸರ್ಜಿಸಬೇಕು ಅಂತೇಳಿ ಮನುಷ್ಯನಾದವನ್ನು ಮಲಮೂತ್ರಗಳನ್ನು ಗೃಹಾತ್ ದೂರ ತಥೋ ಗತ್ ಬಾಹ್ಯತಃ ಪ್ರಾವೃತ ಉದಂಗ ಸವಿಶ್ಯ ಪ್ರತಿಬಂಧೇನ್ಯ ದಿಂಗ ಅಂದರೆ ಗೃಹಾತ್ ದೂರ ತತಃ ಗತ್ವ ಬಾಹ್ಯತಃ ಪ್ರಾವೃತ ತಥಾ ಬಾಹ್ಯ ಪ್ರವೃತ್ತಿ ದೇಹದ ಬಾಹ್ಯ ಪ್ರವೃತ್ತಿಗಳು ಅಂತ ಹೇಳಿದರೆ ಇಲ್ಲಿ ವಿಸರ್ಜನೆಗಾಗಿ ದೇಹಬಾಧೆಯನ್ನು ತೀರಿಸುವುದಕ್ಕಾಗಿ ಮಲಮೂತ್ರಗಳನ್ನು ಮನೆಯಿಂದ ದೂರವಾದಂಥ ಹೊರಗಿನ ಪ್ರ ಹೊರಗಿನ ಪ್ರದೇಶಕ್ಕೆ ಹೋಗಬೇಕು ಬಾಹ್ಯತಃ ಪ್ರಾವೃತ ತಥಾ ಹ್ಞೂ ಹಾಗೆ ಮನೆಯೊಳಗೆ ಟಾಯ್ಲೆಟ್ ಮಾಡಬಾರ್ದು ಅನ್ನೋವಂಥ ಅರ್ಥ ಕೂಡ ಇದರಲ್ಲಿದೆ ಹ್ಞೂ ನಮ್ಮ ಈಗಿನ ಆಧುನಿಕ ಪರಂಪರೆಯಲ್ಲಿ ಮನೆಯೊಳಗಡೆ ಟಾಯ್ಲೆಟ್ ಇದೆ ಅಂತೂ ಅದರಲ್ಲಿಯೂ ಸ್ವಲ್ಪ ಈಗ ವಾಸ್ತುವಿನ ಒಳಗಡೆ ಇರಬಾರ್ದು ವಾಸಿನಿಂದ ಹೊರಗಿರಬೇಕು ಅಂತೇಳಿ ಸ್ವಲ್ಪ ಇದು ಮಾಡಿದ್ದಾರೆ ಅನುಕೂಲ ಶಾಸ್ತ್ರ ಅಂಥೇಳಿ ಹೀಗೆ ಮನೆ ಇಂದ ಹೊರಗಿನ ದೂರವಾದ ಪ್ರದೇಶಕ್ಕೆ ಹೋಗಿ ಹೋಗಬೇಕು ಆಮೇಲೆ ಗೃಹ ದೂರಂ ತಥೋಗುತ್ತ ಬಾಹ್ಯತಃ ಪ್ರಾವೃತ ತಥಾ ಅಂದರೆ ಶಿರಸ್ಸನ್ನು ತಲೆಯನ್ನು ಶಿರೋವೆಸ್ಟ್ ಮುಚ್ಚಿಕೊಳ್ಳಬೇಕು ಗುಡಿ ಬಟ್ಟೆ ಗುಡಿ ಹಾಕಿಕೊಳ್ಳಬೇಕು ತಲೆಗೆ ಅಂಥೇಳಿ ಬಾಹ್ಯತಃ ಹೊರಗಿಂದ ಪ್ರಾವೃತ ಆವೃತ್ತನಾಗಿರಬೇಕು ಆವರಿಸಲ್ಪಟ್ಟಿರಬೇಕು ಬಟ್ಟೆಯಿಂದ ಉದಂಗ್ ಮುಖ ಸಮಾವೇಶ ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಳ್ಳಬೇಕು ಪ್ರತಿಬಂಧೆ ಅನ್ಯ ದಿಂಗುಖ ಅದಕ್ಕೆ ತೊಂದರೆ ಇದ್ದರೆ ಮೇ ಬೇರೆ ಯಾವ ದಿಕ್ಕೂ ಕೂಡ ಕೂತ್ಕೊಳ್ಬೋದು ಅನುಕೂಲ ಇದ್ದರೆ ಉತ್ತರ ದಿಕ್ಕಿ ಮುಖ ಮಾಡಿ ದಕ್ಷಿಣಕ್ಕೆ ಬೆನ್ನು ಹಾಕಿ ಕುತ್ರೆ ಒಳ್ಳೆಯದು ದೇಹಬಾಧೆಯನ್ನು ತೀರಿಸಲಿಕ್ಕೆ ಮನಮೂತ್ರಗಳನ್ನು ಜಲಗ್ನಿಬ್ರಾಹ್ಮಣಾದೀನಾಂ ದೇವಾಂ ನಾಭಿಮುಖ್ಯತ ನ ಅಭಿಮುಖ್ಯತ ಅಂಥೇಳಿ ಲಿಂಗಂ ಪಿಧಾಯವಾಮೇನ ಮಖಮನ್ಯೇನ ಪಾಣಿನ ಅಂದರೆ ಜಲ ಅಗ್ನಿ ಬ್ರಾಹ್ಮಣ ಮುಂತಾದಂತಹ ಅವರು ದೇವತೆಗಳು ಮುಂತಾದವರು ಇವರ ಎದುರಿಗೆ ಕೂತ್ಕೊಳ್ಬಾರ್ದು ನಮ್ಮ ಈ ಉತ್ತರಕ್ಕೆ ಮುಖ ಕೂತ್ಕೊಳ್ಳುವಾಗ ನಮ್ಮ ಮುಂದೆ ಜಲ ಅಗ್ನಿ ಬ್ರಾಹ್ಮಣ ಆಮೇಲೆ ದೇವತೆಗಳು ಯಾವುದೇ ಇದು ಇದ್ದರೆ ಮುಂದೆ ಹಾಕಿ ಕೂತ್ಕೊಳ್ಬಾರ್ದು ಅದ್ರ ಮುಖ ಅದಕ್ಕೆ ಮುಖ ಹಾಕಿ ತನ್ನ ಲಿಂಗಂ ಪಿದಾಯ ಜನನೇಂದ್ರಿಯವನ್ನು ಎಡಗೈಯಿಂದ ಲಿಂಗಂ ಪಿದಾಯ ವಾಮೇನ ಮಖಂ ಅನ್ನೇನ ಪಾಣಿನ ಮುಖವನ್ನು ಮುಖ ಅಲ್ಲ ಮುಖ ಮುಖಂ ಅನ್ನೇನ ಪಾಣಿನ ಮುಖವನ್ನು ಬಲಗೈನಿಂದಲೂ ಮುಚ್ಚಿಕೊಳ್ಳಬೇಕು ಅಂತೇಳಿ ಉಂಟು ನೋಡಿ ಹ್ಞೂ ಲಿಂಗವನ್ನು ಎಡಗೈಯಿಂದ ಮುಖವನ್ನು ಬಲಗೈಯಿಂದ ಮುಚ್ಚಿಕೊಳ್ಳಬೇಕು ಅಂಥೇಳಿ ಅದು ಯಾಕೆ ಕಾಣಬಾರದು ವಿಸರ್ಜನೆ ಮಾಡಿ ಹೊರಗಡೆ ಮೊದಲೆಲ್ಲ ಹೊರಗಡೆ ಓಪನ್ ಡಿಫಿಕೇಶನ್ ಅಂತ ಹೇಳ್ತೇವೆ ಹಾಂ ಬಯಲಿನಲ್ಲಿ ಕಾಲ ಈ ಈ ರೀತಿಯ ಟಾಯ್ಲೆಟ್ ಅಲ್ಲ ಆ ಕಾಲದಲ್ಲಿ ಹಾಗಾಗಿ ಮುಖ ಕಾಣಬಾರ್ದು ಮತ್ತು ಲಿಂಗ ಕಾಣಬಾರ್ದು ಅದಕ್ಕಾಗಿ ಆ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಮಲಮುತ್ಸೃಜ್ಯ ಜೋತ್ಥಾಯ ನ ತನ್ಮಲಂ ಉದ್ಧತೇನ ಜಲೇನೈವ ಶೌಚಂ ಕುರ್ಯಾ ಜಲಾತ್ ಬಹಿ ಮಲವನ್ನು ಅಮೇಧ್ಯವನ್ನು ವಿಸರ್ಜನೆ ಮಾಡಿ ಉತ್ಥಾಯ ಎದ್ದ ಮೇಲೆ ನ ಪಶ್ಯೇತ್ಛ ಇವ ತನ್ಮಲಂ ತಿರುಗಿ ಆ ಮಲವನ್ನು ನೋಡಬಾರ್ದು ಅಂತ ಹೇಳ್ತಾರೆ ಈಗ ಕೆಲವು ಯಾಕೆ ಅದರಲ್ಲಿ ಹುಳ ಇದೆಯೋ ಅಥವಾ ಬೇರೆ ಅದರ ರಕ್ತ ಇದೆಯೋ ಆರೋಗ್ಯ ದೃಷ್ಟಿಯಿಂದ ಈಗ ಆದರೆ ಮೊದಲು ಇದರ ಪ್ರಕಾರ ನೋಡಬಾರ್ದು ಅಂತಲೇ ಹೇಳ್ತಾರೆ ಸಂಪ್ರದಾಯ ಪ್ರಕಾರ ಉದ್ಧತೇನೇ ಉದ್ಧತೇನ ಜಲೇನ ಏವೋ ತೆಕ್ಕೊಂಡು ಹೋದಂಥ ನಾವು ಜಲವನ್ನು ತಂಬಿಗೆಯಲ್ಲಿ ಏನು ಕೊಂಡು ಹೋಗಿರ್ತೇವೆ ಅದರಿಂದಲೇ ಶೌಚಮ್ ಕುರಿಯಾತ್ ಜಲಾದ್ ಬಹಿಹಿ ಮುಂತಾದವುಗಳಿಂದ ನಾವು ತಗೊಂಡು ನೀರಿನ ತಂಬಿಗೆ ಮುಂತಾದವುಗಳಿಂದ ಸಹಾಯ ಮಾಡಿ ಅದರ ಸಹಾಯದಿಂದ ನೀರು ತೆಕ್ಕೊಂಡು ಪೃಷ್ಠ ಮತ್ತು ಅದರ ಶೌಚವನ್ನು ಮಾಡಬೇಕು ಜಲಾಶಯದ ನೀರಿನಲ್ಲಿ ಮಾಡಬಾರ್ದು ನೀರು ನಿಂತಿರ್ತದೆ ಯಾವುದೋ ಒಂದು ನೀರಿನ ಜಲಾಶಯ ಅಥವಾ ಒಂದು ಹರಿಯುವ ನೀರು ಅದರಲ್ಲಿ ತೊಳಿಬಾರ್ದು ಈ ಆ ಚೆಂಬಿನ ತೋಡಿ ಅದನ್ನು ಉಪಯೋಗ ಮಾಡುವರೆ ಆ ನೀರು ಇಡೀ ಹಾಳಾಗ್ತದೆ ಅಂತೇಳಿ ಹೇಳುವ ದೃಷ್ಟಿ ಇತ್ತು ಮೊದಲೇ ಜಲಶೌಚಲದ ಒಂದು ಜಲದೂಷಣೆಯನ್ನು ಅವರು ಕೂಡ ವಿರೋಧಿಸಿದ್ರು ಅಂತೇಳಿ ಗೊತ್ತಾಗುತ್ತೆ ನಮ್ಮ ಹಿಂದಿನ ಋಷಿ ನೀರಿನ ಹೊರ ಪ್ರದೇಶದಲ್ಲಿ ಮಾಡಬೇಕು ನೀರಿನ ಸಂಪರ್ಕಕ್ಕೆ ಬರಬಾರ್ದು ಅಂತೇಳಿ ಸ್ವಚ್ಛ ಮಾಡುವಂಥದ್ದು ಯಾಕಂದರೆ ಅದು ಅಸ್ವಚ್ಛ ಆಗ್ತದೆ ಈ ನಾವು ನಮ್ಮ ಇದನ್ನು ಸ್ವಚ್ಛ ಮಾಡುವಾಗ ಅದು ಅಸ್ವಚ್ಛ ಆಗ್ತದೆ ಅಂತೇಳಿ ಅಥವಾ ದೇವಪಿತ್ರಋಷಿ ತೀರ್ಥ ಅವತರಣಂವಿನ ಸಪ್ತವಾ ಪಂಚವಾ ತಿಸ್ರು ಗುದಂ ಸಂಶೋಧ ಮೃದಾ ಅಥವಾ ಈ ಬೇರೆ ರೀತಿಯಲ್ಲಿ ಏನು ಹೇಳ್ತದೆ ಇದು ನೀರಿನಿಂದ ಈಗ ಮಾಡಿದಂಥ ಸ್ವಚ್ಛ ದೇವತೀರ್ಥ ಋಷಿತೀರ್ಥ ಈ ಪ್ರದೇಶಗಳನ್ನ ಬಿಟ್ಟು ದೇವತೀರ್ಥ ದೇವಾಲಯದ ತೀರ್ಥಗಳು ಯಾವುದಿದೆ ತೀರ್ಥಕ್ಷೇ ಅದು ಕೆರೆ ಇರ್ಬೋದು ಅಥವಾ ಹರಿವ ಪುಷ್ಕ ಇದು ನದಿ ಇರ್ಬೋದು ದೇವ ಹ್ಞೂ ಪಕ್ಕದಲ್ಲಿ ಹರಿತಕ್ಕಂಥದ್ದು ಅಥವಾ ಋಷಿತೀರ್ಥ ಅಂಥೇಳಿ ಕೆಲವು ಕಡೆ ಇರ್ತದೆ ಈ ಪ್ರದೇಶಗಳನ್ನು ಬಿಟ್ಟು ಬೇರೆ ಸ್ಥಳದಲ್ಲಿ ಏಳು ಬಾರಿ ಆಗಲಿ ಐದು ಬಾರಿ ಆಗಲಿ ಮೂರು ಬಾರಿ ಆಗಲಿ ಸಪ್ತವ ಪಂಚವ ತಿಸ್ರೋವಾ ಗುದಂ ಸಂಶೋಧೆಯೇತ್ ಮೃದ ಮಣ್ಣಿನಿಂದ ಗುದವನ್ನು ಶುದ್ಧಿಗೊಳಿಸಬೇಕು ಅಂತೇಳಿ ಹೇಳ್ತಾರೆ ಬೇರೆ ಸ್ಥಳದಲ್ಲಿ ದೇವ ತೀರ್ಥಋಷಿ ತೀರ್ಥ ಪ್ರದೇಶವನ್ನು ಬಿಟ್ಟು ಬೇರೆ ಕಡೆಗಳಲ್ಲಿ ಆದರೆ ಏಳು ಐದು ಅಥವಾ ಮೂರು ಬಾರಿ ಮಣ್ಣಿನಿಂದ ಬುದವನ್ನು ಶುದ್ಧಿ ಮಾಡಬೇಕು ಗುದದ್ವಾರವನ್ನು ಮಲದ್ವಾರವನ್ನು ಅಂಥೇಳಿ ಲಿಂಗೇ ಕರ್ಕೋಟ ಮಾತ್ರ ಬುದೇ ಪ್ರಸೃತಿರಿಷ್ಯತೆ ತಾಯ್ ತದ್ಧ ಶೌಚಂ ಗಂಡೂಷಮಷ್ಟಕಂ ಲಿಂಗವನ್ನು ಎಂಟು ಬಾರಿ ಲಿಂಗೇ ಕರ್ಕೋಟ ಮಾತ್ರಂತದೆ ಪ್ರಸೃ ಪ್ರಸೃತಿರಿಷ್ಯತೆ ಉಧ ಪ್ರದೇಶವನ್ನು ಹತ್ತು ಬಾರಿಯು ತದು ತದ ಉತ್ತಾಯ ತದ್ ಹಸ್ತ ಶೌಚಂ ಕಂಡೂಷಮ ಅಷ್ಟಕಂ ಅಂದರೆ ಲಿಂಗವನ್ನು ಎಂಟು ಬಾರಿ ಗುಧ ಪ್ರದೇಶವನ್ನು ಹತ್ತು ಬಾರಿ ಪ್ರಕ್ಷಾಳನೆ ಮಾಡಿ ತೊಳೆದು ಬಳಿಕ ಅಲ್ಲಿಂದ ಎದ್ದು ಕೈಕಾರುಗಳನ್ನು ತೊಳುಕೊಂಡು ಎಂಟಾವರ್ತಿ ಬಾಯಾಮಕ್ಕುಳಿಸಬೇಕು ಎಂಟು ಸಲ ಗಂಡೂಷಂ ಅಷ್ಟ ಗಂಡೂಷ ಅಂದರೆ ಬಾಯಾಮಕ್ಕುಳಿಸುವಂಥದ್ದು ಎಂಟು ಸಲ ಬಾಯಾಮಕ್ಕುಳಿಸಬೇಕು ಅಂತ ಹೇಳ್ತಾರೆ ತತಃ ಉತ್ತಾಯ್ ತದ್ ಹಸ್ತ ಪದ್ ಹಸ್ತ ಶೌಚಂ ಅಂದರೆ ಪಾದ ಮತ್ತು ಹಸ್ತ ಕೈಕಾಲುಗಳನ್ನು ತೊಳ್ಕೊಳ್ಳುವಂಥದ್ದು ಪತ್ ಅಂದರೆ ಪಾತ್ ಅಂತಕ್ಕಂಥದ್ದು ಪಾದ ಪದ ಎರಡೂ ಒಂದೇ ಹ್ಞೂ ಯನ ಕಾಷ್ಟೇನ ಚ ಜನಾ ಬಹಿ ಕಾರ್ಯ ಸಂತ್ಯಜ್ಯ ತರ್ಜನೀಂ ಯಾವುದಾದ್ರೂ ಎಲೆಯಿಂದ ಏನಕೇನಚ ಪತ್ರೇನ ಪತ್ರೆಣ ಜಲ ಬಹಿ ಅಥವಾ ಕಡ್ಡಿಯಿಂದ ನೀರಿನ ಹೊರಗೆ ನಿಂತು ಹಲ್ಲುಗಳನ್ನು ಉಜ್ಜಬೇಕು ಕಾರ್ಯಂ ಸತ್ಯಜ್ಯ ತರ್ಜನೀಂ ದಂತಧಾಮನ ತರ್ಜನೀ ಬೆರಳಿಂದ ಅಂದರೆ ಎರಡನೇ ಬೆಳ್ಳಿನಿಂದ ಹಲ್ಲುಜ್ಜಬಾರದು ನಾವು ಹೆಚ್ಚಾಗಿ ಈ ರೀತಿ ನಮ್ಮ ಹೆಬ್ಬೆರಳಿನ ನಂತರದ ಬೆರಳು ಅದರಲ್ಲಿ ಹಲ್ಲುಜ್ಜುತ್ತೆ ಅದು ತಪ್ಪು ಮತ್ತು ಯಾವುದಾದ್ರೂ ಎಲೆ ಅಥವಾ ಕಡ್ಡಿಯಿಂದ ನೀರಿನ ಹೊರಗೆ ನಿಂತು ನೀರನ್ನು ಹಾಳು ಮಾಡಬಾರ್ದು ಹಲ್ಲುಜ್ಜಬೇಕು ಅಂತೇಳಿ ಹೇಳ್ತಾರೆ ಕಾರ್ಯಂ ಅಂದರೆ ಮಾಡಬೇಕು ಜಲದೇವಾನ್ ನಮಸ್ಕೃತ್ಯ ಮಂತ್ರೇಣ ಸ್ನಾನಮಾಚರೆಯ ಅಶಕ್ತ ಕಂಠದಘ್ನಂ ವಾ ಕಟಿದಘ್ನಮಥಾ ಪಿ ಜಲದ ಅಭಿಮಾನಿ ದೇವತೆಗಳನ್ನು ನಮಸ್ಕಾರ ಮಾಡಿ ಜಲದೇವಾನ್ ನಮಸ್ಕೃತ್ಯ ಮಂತ್ರೇಣ ಸ್ನಾನಮಾಚರೇತ್ ಮಂತ್ರಪೂರ್ವಕವಾಗಿ ಸ್ನಾನ ಮಾಡಬೇಕು ಮಂತ್ರಸ್ನಾನ ಗಂಗೇ ಚ ಯಮುನೇ ಜೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇ ಅಸ್ಮಿನ್ ಸನ್ನಿಧಿ ಕುರು ಅಂತೇಳಿ ಹೇಳುವಂಥ ಕ್ರಮ ಇದೆ ಒಂದು ನಮಗೆ ಸ್ನಾನ ಮಾಡುವಾಗ ಅಂದರೆ ನಾನು ಸ್ನಾನ ಮಾಡತಕ್ಕಂತಹ ಈ ನೀರಿನಲ್ಲಿ ಜಲೆ ಅಸ್ಮಿನ್ ಸಾನ್ನಿಧ್ಯವನ್ನು ಉಂಟು ಮಾಡಲಿ ಯಾರೆಲ್ಲ ಗಂಗಾ ಯಮುನಾ ಗಂಗೆಚ ಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಈ ಎಲ್ಲ ಪವಿತ್ರ ಪುಣ್ಯ ನದಿಗಳ ನೀರು ನಾ ಈ ನಾನು ಸ್ನಾನ ಮಾಡ್ತಾ ಇರೋ ನೀರಿನಲ್ಲಿ ಸನ್ನಿ ಸಾನ್ನಿಧ್ಯವನ್ನು ಹೊಂದಲಿ ಇದರಲ್ಲಿ ಬೇರೆ ತೀರಲಿ ಇದರಲ್ಲಿ ಆವೇಶ ಅವಾಹಿತರಾಗಿರಲಿ ಅಂತೇಳಿ ಒಂದು ಪರಿಕಲ್ಪನೆ ಮಾಡಿ ಸ್ನಾನ ಮಾಡುವಂಥದ್ದು ಅಶಕ್ತ ಕಂಠದಗ್ನಂ ವಾ ಅಶಕ್ತನಾದವನು ಕಂಠ ಪರ್ಯಂತವಾಗಲಿ ಸ್ನಾನ ಮಾಡಬಹುದು ಅಂದರೆ ತಲೆಗೆ ಸ್ನಾನ ಮಾಡಬಾರ್ದು ಅಂತೇಳಿ ಇರತಕ್ಕಂಥವ್ರು ಆರೋಗ್ಯ ಸರಿ ಹ್ಞೂ ಅಥವಾ ಅಶಕ್ತರು ತಲೆಗೆ ಸ್ನಾನ ಮಾಡದೆ ಕಂಟದವರೆಗೆ ಅಂದರೆ ತಲೆಯಿಂದ ಕೆಳಗಡೆ ಮಾತ್ರ ಕುತ್ತಿಗೆಯಿಂದ ಕೆಳಗೆ ಕಂಠದಘ್ನಂ ವಾ ಕಟಿದಘ್ನಂ ಅಥಾಪಿವಾ ಅಥವಾ ಕೆ ಅಶಕ್ತರು ಏನಾದರೂ ಅನಾರೋಗ್ಯ ಇದ್ದರೆ ದೇಹದ ಮೇಲ್ಭಾಗದಲ್ಲಿ ಅನಾರೋಗ್ಯಗಳಿದ್ದರೆ ಗಾಯ ಏನಾದರೂ ಇದ್ದರೆ ಅವಾಗ ನೀರು ತಾಗಿಸಬಾರ್ದು ಅಂತಿದ್ದರೆ ಕಟಿ ಸೊಂಟದವರೆಗೆ ಸ್ನಾನವನ್ನು ಮಾಡಬಹುದು ಕಟ ಕಟಿದಗ್ನಂ ಅಥಾಪಿವಾ ಹ್ಞೂ ಆ ಜಾನು ಜಲಮಾ ಸಿಚ ಮಂತ್ರ ಸ್ನಾನಂ ಸಮತ್ ದೇವಾನ್ ತರ್ಪೇತ್ ವಿದ್ವಾಂಸತ್ರ ತೀರ್ಥ ಜಲೇನ ಚ ಅದಕ್ಕೂ ಶಕ್ತಿ ಇಲ್ಲದಿದ್ರೆ ಅಂದರೆ ಸೊಂಟದವರೆಗೂ ಕೂಡ ಸ್ನಾನ ಮಾಡಲಿಕ್ಕೆ ಆಗದಿದ್ರೆ ಕಾಲಿಂದ ಸೊಂಟದವರೆಗೆ ಆ ಜಾನು ಅಂದರೆ ಮೊಣಕಾಲು ಜಾನು ಅಂತ ಹೇಳಿದ್ರೆ ಮೊಣಕಾಲುಗಳ ಪರ್ಯಂತ ಆ ಸಿಛ ತೊಳೆದು ಕೈಕಾಲುಗಳನ್ನು ತೊಳೆದು ಅಂತ ಹೇಳ್ತೇವಲ್ಲ ಹಾಗೆ ಮಂತ್ರ ಹೇಳ್ಕೊಂಡು ಮನ್ ಪ್ರೋಕ್ಷಣೆ ಮಾಡಿ ಮಂತ್ ಪ್ರೋಕ್ಷಣೆ ಮಾಡಿ ಮಂತ್ರಸ್ನಾನ ಮಾಡಬೇಕು ತಳ್ಕೊಳ್ಳುತ್ತದಷ್ಟೇ ನೀರನ್ನು ಮಂತ್ರ ಹೇಳಿ ದೇವಾದೀನ್ ತರ್ಪಯೇದ್ ತತ್ರ ತೀರ್ಥ ಜಲ ಏನು ದೇವ ಋಷಿ ಪಿತೃಗಳಿಗೆ ತರ್ಪಣವನ್ನು ಮಾಡಬೇಕು ದೇವಾದೀನ್ ತರ್ಪಯೇ ದೇವಾದಿಗಳನ್ನಂದರೆ ದೇವ ಋಷಿ ಪಿತೃತರ್ಪಣ ಮೂರು ತರ್ಪಣಗಳು ದಿನಂಪ್ರತಿ ಮಾಡಬೇಕಾದ್ದು ನಿತ್ಯಕರ್ಮ ದೇವಿ ಪಿತೃತರ್ಪಣ ತರ್ಪಣ ತೃಪ್ತಿಪಡಿಸುವಂತಹದ್ದು ನೀರುಕೋಡಮೂಲಕ ಕೈಯಲ್ಲಿ ತರ್ಪಿಯೇದ ವಿದ್ವಾನ್ ಜ್ಞಾನಿ ಆಧೋನು ತೀರ್ಥಜಲ ಚ ತೀರ್ಥಜಲದಿಂದ ತರ್ಪಣ ಕೊಡಬೇಕು ಧೌತವಸ್ತ್ರ ಸಾಯ ಪಂಚಕರೀ ಚ ಕಿಂಚೈವಾರ್ಯು ಕರ್ಮಸು ಒಗಿದ ಮಡಿಯಾಗಿರ್ತಕ್ಕಂತಹ ಭಟ್ಟವಸ್ತ್ರ ಕೊಳೆಯನ್ನು ಕಳ್ಕೊಂಡಂಥ ವಸ್ತ್ರ ತೊಳೆದು ಹ್ಞೂ ನಿರ್ಧೂತ ಕಲ್ಮಶ ಅಂತ ಹೇಳ್ತೇವೆಲ್ಲ ಕಲ್ಮಶವನ್ನು ಬಿಟ್ಟಂತಹ ಅಂಥೇಳಿ ಹಾಗೆ ಧೌತ ವಸ್ತ್ರ ಅಂತ ತೊಳೆದ ವಸ್ತ್ರ ಹ್ಞೂ ವಸ್ತ್ರ ಸಮಾದಾಯ ಅದನ್ನು ತಕ್ಕೊಂಡು ಪಂಚಕಚ್ಚೆಯನ್ನು ಧಾರ ಧಾರಿದ ಹಾಕಿ ಉಟ್ಟುಕೊಳ್ಬೇಕು ಅದನ್ನು ಕಚ್ಚೆ ಹಾಕಿ ಉಟ್ಕೊಳ್ಬೇಕು ಅಂತೇಳಿ ಹ್ಞೂ ಐದು ಮಡಿಕೆಯಿಂದ ಮಡಿಸಿ ಅದನ್ನು ಪಂಚಕಚ್ಚೆ ಅಂತೇಳಿ ಹ್ಞೂ ಅದನ್ನು ಕಚ್ಚೆಯಾಗಿ ಹಾಕಿಕೊಳ್ಳಬೇಕು ಉತ್ತರಿ ಅಂಚ ಕಿಂಚ ಇವಧಾದ್ಯಂ ಸರ್ವೇಶು ಕರ್ಮ ಸು ಉತ್ತರೀಯ ಅಂದರೆ ಬರೀ ಸೊಂಟದಿಂದ ಕೆಳಗು ಬಟ್ಟೆ ಮಾತ್ರ ಅಲ್ಲ ಮೇಲ್ಭಾಗಕ್ಕೆ ಒಂದು ಉತ್ತರೀಯ ಹ್ಞೂ ಬಟ್ಟೆ ಹ್ಞೂ ಮೇಲ್ಹಾಸು ಅದನ್ನು ಕೂಡ ಹಾಕಿಕೊಳ್ಬೇಕು ಎಲ್ಲ ಕರ್ಮಗಳಲ್ಲಿ ಕೂಡ ದ್ವಿ ವಸ್ತ್ರಧಾರಿಯಾಗಿರಬೇಕು ಅಂತ ಹೇಳ್ತಾರೆ ವೇದ ಉಕ್ತ ಕರ್ಮಗಳಲ್ಲೆಲ್ಲ ಹ್ಞೂ ಎರಡು ವಸ್ತ್ರ ಸೊಂಟದಿಂದ ಕೆಳಗಡೆ ಸೊಂಟದಿಂದ ಮೇಲೆ ಕೂಡ ಒಂದು ಹೆಗಲಿಗೆ ಹ್ಞೂ ಎಡ ಹೆಚ್ಚಾಗಿ ಎಡಭಾಗ ಎಡಭುಜ ಮುಚ್ಚಿರಬೇಕು ಅಂತೇಳಿ ಹೇಳ್ತಾರೆ ಬಲಭಾಗ ರಿಕ್ತ ಓಪನ್ ಆಗಿರಬೇಕು ತೆರೆದಿರಬೇಕು ಎಡಭುಜವನ್ನು ಮುಚ್ಚಿರಬೇಕು ಅಂಥೇಳಿ ಹೀಗೆ ನದ್ಯಾದಿ ತೀರ್ಥ ಸ್ನಾನೇತು ಸ್ನಾನವಸ್ತ್ರ ನ ವಾಪಿ ಕೂಪಗೃಹಾದೌತು ಸ್ನಾನಾದುರ್ಧ್ವಂ ನಯೇತ್ ಬುಧ ನದ್ಯಾದಿತೀರ್ಥ ಸ್ನಾನೇತು ನದಿಯ ಮೊದಲಾದಂಥ ತೀರ್ಥಗಳಲ್ಲಿ ಸ್ನಾನ ಮಾಡಿದಂತಹ ಸ್ನಾನ ವಸ್ತ್ರಂ ನ ಶೋಧ ಏತ್ ಬಟ್ಟೆಯನ್ನು ತೊಳೆಯಬಾರದು ಅಂತ ಹೇಳ್ತಾರೆ ಸ್ನಾನವಾದ ಮೇಲೆ ವಾಪಿ ಕೂಪ ಗೃಹ ದೌತು ಸ್ನಾನ ಅದು ಊರ್ಧ್ವಂನ ಏತ್ ಬುಧ ಅಂದರೆ ಸ್ನಾನವಾದ ಮೇಲೆ ಈ ಬಾವಿ ಕೊಳ ಮುಂತ ಸ್ನಾನ ಮಾಡಿದರೆ ಮುಂತಾದವುಗಳಿಗೆ ಆ ಬಟ್ಟೆಯನ್ನು ತಗೊಂಡು ಹೋಗಿ ಅಲ್ಲಿ ಶುದ್ಧಿಗೊಳಿಸಬೇಕು ನದಿಗಳಲ್ಲಿ ಸ್ನಾನ ಮಾಡಿದರೆ ಆ ನದಿಯಲ್ಲೇ ಬಟ್ಟೆ ತೊಳಿಬಾರ್ದು ಸ್ನಾನ ಮಾಡಲಿಕ್ಕೆ ಮಾತ್ರ ನಮಗೆ ಅರ್ಹತೆ ನದಿಯಲ್ಲಿ ಆ ಬಟ್ಟೆಯನ್ನು ತಗೊಂಡೋಗಿ ಮನೆಯಲ್ಲಿ ತೊಳಿಬೇಕು ಅಂತೇಳಿ ಹೇಳ್ತಾರೆ ಅಥವಾ ಬಾವಿ ಕೊಳ ಮನೆ ಮುಂತಾದ್ರ ಕಡೆ ಕೊಂಡೋಗಿ ತೊಳಿ ಅಂದರೆ ನದಿಯ ನೀರನ್ನು ಹಾಳು ಮಾಡಬಾರ್ದು ಬಟ್ಟೆಯನ್ನು ತೊಳೆದು ಅಂತೇಳಿ ನೋಡಿದಂಥ ಕಲ್ಪನೆ ಇತ್ತಲ್ಲಿ ಶಿಲಾದ ಶಿಲಾದಾರ್ವಾದ ಶಿಲಾ ದಾರು ಅಂದರೆ ಮರ ಶಿಲಾ ಅಂದರೆ ಕಲ್ಲು ಶಿಲಾ ವಾಪಿ ಜಲೇವಾ ಸ್ಥಳೇವ ಸಂಶೋಧ್ಯ ಪೀಡೇದ್ವಸ್ತ್ರ ಪಿತೃಢಾಂತೃಪ್ತೇ ನದಿ ತೀರ ಅಥವಾ ಇತರ ಸ್ಥಳಗಳಲ್ಲಿ ಶಿಲಾ ದಾರು ದಾರು ಆಧಿಕೆ ವಾ ಕಲ್ಲು ಚಪ್ಪಡಿಗಳ ಮೇಲೆ ಅಥವಾ ಮರದ ಹಲಗೆ ಮೇಲೆ ಮುಂತಾದಗಳ ಮೇಲೆ ಬಟ್ಟೆಯನ್ನು ಒಗೆದು ಮಡಿ ಮಾಡಬೇಕು ಶಿಲಾ ದಾರು ಆಧಿಕೆ ವಾಪಿ ಜಲೆ ಅಥಳೇ ಅಲ್ಲಿ ಸಂಶೋಧ್ಯ ಪೀಡೆಯೇ ವಸ್ತ್ರ ಹ್ಞೂ ಚೆನ್ನಾಗಿ ತೊಳೆದು ಬಡ್ದು ವಸ್ತ್ರವನ್ನು ತೊಳಿಬೇಕು ಪಿತೃ ನಾಮ ತೃಪ್ತಯೇ ಅದರಿಂದ ಪಿತೃಗಳಿಗೆ ತೃಪ್ತಿ ಆಗ್ತದೆ ಅಂತೇಳಿ ಹೇಳ್ತಾರೆ ಅಂದರೆ ನೀರು ಹಾಳು ಮಾಡಬಾರ್ದು ನೀರನ್ನು ಅಥವಾ ಕುಡಿಯುವ ನೀರನ್ನು ಸಾರ್ವಜನಿಕ ಉಪಯೋಗಿ ಆದ ನೀರನ್ನು ಹಾಳು ಮಾಡಬಾರ್ದು ಪ್ರತ್ಯೇಕವಾಗಿ ಕಲ್ಲು ಚಪ್ಪಡಿಯ ಮೇಲೆಯೋ ಒಂದು ಮರದ ಹಲಗೆಯ ಮೇಲೆಯೋ ಅದನ್ನು ಬಡ್ದು ಚೆನ್ನಾಗಿ ತೊಳೆದು ಇದು ಮಾಡಬೇಕು ನದಿಯಲ್ಲಿ ಸ್ನಾನ ಮಾಡಿದರೆ ಅದೇ ನದಿಯಲ್ಲೇ ಬಟ್ಟೆ ಉಗ್ದು ಬಿಡಬಾರದು ಅಂತೇಳಿ ಹೇಳ್ತಾರೆ ಜಾಬಾಲೋಕ್ತ ಮಂತ್ರೇಣ ಜಾಬಾಲಕೋಕ್ತ ಮಂತ್ರೇಣ ಭಸ್ಮನಾಚ ತ್ರಿಪುಂಡ್ರಕಂ ಅನ್ಯಥಾಚೆ ಜಲೇ ನರಕಮೃಚ್ಛತಿ ಅಂದರೆ ಜಾಬಾಲ ಉಪನಿಷತ್ತಿನಲ್ಲಿ ಮಂತ್ರದಿಂದ ಭಸ್ಮವನ್ನು ಮೂರು ಪಟ್ಟಿಯಾಗಿ ಹಣಿಯಲ್ಲಿ ಹಚ್ಚಬೇಕು ಹ್ಞೂ ಇದಕ್ಕೆ ವಿಪರೀತವಾಗಿ ಆಚರಿಸಿದರೆ ಜಲದಲ್ಲಿ ಮರಣವು ಮುಂದೆ ನರಕವು ಉಂಟಾಗ್ತದೆ ಅಂತೇಳಿ ಹೇಳ್ತಾರೆ ಹ್ಞೂ ತ್ರಿಪುಣರಕ ಮೂರು ಅನ್ಯಥಾ ಚೇತ್ ಬೇರೆ ಆ ರೀತಿ ಮಾಡದಿದ್ದರೆ ಪಾ ಜಲೆ ಪಾತ ಅನ್ಯಥಾ ಚೇತ್ ಜಲೆ ಪಾತ ನೀರಿನಲ್ಲಿ ಬಿಳು ಬಿದ್ದು ಮರಣ ಆಗುವುದು ಅಥವಾ ನರಕ ಮರಣಾನಂತರ ಕೂಡ ನರಕವನ್ನು ಹೊಂದುತ್ತಾನೆ ಅಂದರೆ ಭಸ್ಮದ ಪಾವಿತ್ರ್ಯವನ್ನು ಪಾವಿತ್ರ್ಯವನ್ನು ಇಲ್ಲಿ ಹೇಳಿದ್ದಾರೆ ಮಹತ್ವವನ್ನು ಮೂರು ತ್ರಿಪುಂಡ್ರೂ ಮೂರು ನಾಮ ಅಡ್ಡ ನಾಮ ಹ್ಞೂ ಭಸ್ಮದ್ದು ಇಲ್ಲಿ ಹೇಳಿದ್ದು ಜಾಬಾಲೋಕ್ತಮಂತ್ರೇಣ ನಾವು ಸಾಮಾನ್ಯವಾಗಿ ಓಂ ಮಾನ ಸ್ಕೇತನ ಜೇ ಮಾನ ಆಯುಷಿ ಮಾನೋ ಗೋಶು ಮಾನೋ ಅಶ್ವೇಷುರೀರಿಷ ವೀರನ್ ಮಾನೋ ಅಂಥೇಳಿ ಹೇಳಿ ಈ ಭಸ್ಮವನ್ನು ಕೈಯಲ್ಲಿ ಹಾಕಿಟ್ಟು ನೀರು ಅದಕ್ಕೆ ಹಾಕಿ ಮಿಕ್ಸ್ ಅದನ್ನು ಚೆನ್ನಾಗಿ ಮಿಕ್ ಮಿಶ್ರ ಮಾಡಿ ಈ ಮಂತ್ರವನ್ನು ಹೇಳಿ ಮೇಧಾವಿ ಭೂಯಾಸಂ ಅಂತೇಳಿ ಹಣೆಗೆ ಮೂರು ಬೆರಳು ಬಲದ ಕೈಯ ಮೂರು ಬೆರಳುಗಳಿಂದ ಯಾವ ತೋರು ಬೆರಳು ಮಧ್ಯ ಬೆರಳು ಮತ್ತು ಪವಿತ್ರ ಬೆರಳಿನಿಂದ ಮೇಧಾವಿ ಭೂಯಾಸಂ ಎಡದಿಂದ ಬಲಕ್ಕೆ ತೇಜಸ್ವಿ ಭೂಯಾಸಂ ಅಂತೇಳಿ ಎಡದ ಕೈಯ ಎರಡು ಬೆರಳುಗಳು ಮೂರು ಬೆರಳಿಗೆ ಎಲ್ಲ ಮಧ್ಯದ್ದು ಅದರಿಂದ ಬಲ ಬಾಹುಗಳಿಗೆ ಹಾಕುವಂಥದ್ದು ಮೇಧಾವಿ ಭೂಯಾಸಂ ಹಣೆಗೆ ತೇಜಸ್ವಿ ಬಲ ಹ ತೋಳಿಗೆ ವರ್ಚಸ್ವಿ ಭೂಯಾಸಂ ಎರಡತೋಳಿಗೆ ಬಲಗೈಯಿಂದ ಮೂರು ಬೆರಳುಗಳಿಂದ ಬ್ರಹ್ಮವರ್ಚಸ್ವಿ ಹೂವಾಸಂ ಎಡಗೈಯ್ಯ ಬಲಗೈಯ್ಯ ಮೂರು ಮೂರು ಬೆರಳುಗಳಿಂದ ಎರಡು ಎದೆಯ ಎರಡು ಬದಿಗಳಿಗೆ ಹಾಕಿಕೊಳ್ಳಬೇಕು ಎಡಗೈಯಿಂದ ಎಡಭಾಗಕ್ಕೆ ಎದೆಯ ಬಲಗೈಯ್ಯ ಮೂರು ಬೆರಳುಗಳಿಂದ ಬಲಭಾಗಕ್ಕೆ ಬ್ರಹ್ಮವರ್ಚಸ್ವಿ ಹೂವ್ಯಾಸಂ ಆಯುಷ್ಮಾನ್ ಭೂಯ್ಯಾಸಂ ಕುತ್ತಿಗೆ ಎರಡು ಬದಿಗೆ ಎಡಗೈಯ್ಯ ಮೂರು ಬೆರಳುಗಳಿಂದ ಕುತ್ತಿಗೆ ಎಡಬದಿಗೆ ಹಿಂದಿನ ಮುಂದಕ್ಕೆ ಪುನಃ ಬಲಗೈಯಿಂದ ಹಿಂದಿನ ಮುಂದಕ್ಕೆ ಬಲಬದಿಗೆ ಕುತ್ತಿಗೆ ಮೂರು ಬೆರಳುಗಳಿಂದ ಹೀಗೆ ಅದು ಆಯುಷ್ಮಾನ್ ಭೂಯಾಸಂ ಅಂತೇಳಿ ತುಂಬ ಆಯುಷ್ ಸು ಆಯುಷ್ಮಾನ್ ಆಗುವೆನೋ ಅಂಥೇಳಿ ಮೇಧಾವಿ ಆಗುವೆ ಮೇಧಾವಿ ಭೂಯ್ಯಾಸಂ ಹಣೆಗೆ ತೇಜಸ್ವಿ ಹೂಯಾಸಂ ಅಂತೇಳಿ ಬಲ ಭುಜಕ್ಕೆ ತೇಜಸ್ವಿ ಆಗ್ತೇನೆ ವರ್ಚಸ್ವಿ ಹೂ ಆಗ್ತೇನೆ ಅಂಥೇಳಿ ಭೂಯಾಸಂ ಎಡ ಭುಜಕ್ಕೆ ಬ್ರಹ್ಮ ವರ್ಚಸ್ವಿ ಆಗ್ತೇನೆ ಅಂಥೇಳಿ ಎದೆಗೆ ಆಯುಷ್ಮಾನ್ ಭೂಯ್ಯಾಸಂ ಆಯುಷ್ಮಾಂತನಾಗ್ತೇನೆ ಅಂಥೇಳಿ ಕುತ್ತಿಗೆಗೆ ಸ್ವಸ್ಥಿಭೂಯಾಸಂ ಅಂತೇಳಿ ಉಳಿದದನ್ನ ಕೈಯಿಂದ ತಲೆಗೆ ಹಚ್ಚಿಕೊಡುವಂಥದ್ದು ಕೂದಲಿಗೆ ತಲೆ ಇದು ಸ್ವಸ್ತಿ ಅಂದರೆ ಒಳ್ಳೆಯದಾಗ್ತದೆ ಆಗುವೇನು ಹ್ಞೂ ಒಳ್ಳೆಯವನಾಗ್ತಾನೆ ಅಥವಾ ಒಳ್ಳೆಯದಾಗಲಿಲ್ಲ ಲೋಕಕ್ಕೆ ಅಂತ ಅರ್ಥ ಇದು ಸಾಮಾನ್ಯವಾದ ಒಂದು ಪರಂಪರೆ ಇದೆ ಭಸ್ಮಧಾರಣೆಗೆ ಇನ್ನು ಬಸ್ಮ ಜಾಬಾಲ ಉಪನಿಷತ್ತು ಈಗಾಗಲೇ ಜಾಬಾಲ ಹೇಳಿದ ಮಂತ್ರದಿಂದ ಅಂತ ಹೇಳ್ತಾರೆ ಇಲ್ಲಿ ಭಸ್ಮ ಜಾಬಾಲ ಅಂತಲೇ ಒಂದಿದೆ ಉಪನಿಷತ್ತು ನೂರೆಂಟು ಉಪನಿಷತ್ತುಗಳಲ್ಲಿ ಅದರಲ್ಲಿ ಹೇಳುವ ಪ್ರಕಾರ ಭಸ್ಮವನ್ನು ಹಗಲ್ ಹೊತ್ತಿನಲ್ಲಿ ಒದ್ದೆ ಮಾಡಿ ಧರಿಸಬೇಕು ನೀರಿಗೆ ಈಗ ಈಗಲೂ ಹೇಳಿದೆ ನೀರು ಹಾಕಿ ಹಾಂ ಅದನ್ನು ಹಚ್ಚಿಕೊಳ್ಳುವಂಥದ್ದು ರಾತ್ರಿ ಹೊತ್ತಿನಲ್ಲಿ ಒದ್ದೆ ಮಾಡಬಾರ್ದು ಭಸ್ಮವನ್ನು ಹಾಗೆ ಹಚ್ಚಿಕೊಳ್ಬೇಕು ನೀರಿಗೆ ಸೇರಿಸದೆ ನೀರಿನಲ್ಲಿ ಕಲಸದೆ ಹಚ್ಚಬೇಕು ಅಂಥೇಳಿ ಭಸ್ಮ ಜಾವಲು ಉಪನಿಷತ್ತು ಹೇಳ್ತದೆ ಹೀಗೆ ಅಪೋಹಿಷ್ಠೇತಿ ಶಿರಸಿ ಪ್ರೋಕ್ಷಯೇತ್ ಪಾಪಶಾಂತೆಯೇ ಯಸೇತಿ ಮಂತ್ರಂ ಪಾದೇತು ಸಂಧಿ ಪ್ರೋಕ್ಷಣ ಮುಚ್ಚ್ಯತಿ ಅಪೋಹಿಷ್ಠ ಅಂತಕ್ಕಂಥ ಮಂತ್ರದಿಂದ ಶಿರಸ್ಸಿನಲ್ಲಿ ಜಲವನ್ನು ಪ್ರೋಕ್ಷಿಸಿಕೊಳ್ಬೇಕು ಆಪೋಹಿಷ್ಠೆ ಶಿರಸಿ ಪ್ರೋಕ್ಷೆಯೇತ್ ಪಾಪಶಾಂತೈ ಇದರಿಂದ ನಮ್ಮ ಪಾಪಕ್ಷಯ ಆಗ್ತದೆ ಪಾಪದ ಕ್ಷಯಕ್ಕಾಗಿ ನಾಶಕ್ಕಾಗಿ ಯಸಿ ಮಂತ್ರ ಪಾದ ಕ್ಷಯ ಜಿನ್ವಥ ಆಪೋಯಿಷ್ಟಾ ಮೋಹ ಭುವ ತಾನ ಊರ್ಜೆ ದಾತನಾ ಮಹೇರಣಯ ಚಸೇ ಅಂತೇಳಿ ತಲೆಗೆ ಓಂ ಯೋ ವಶ್ ಶಿವತಮರಸ ತ್ಯ ಭಾಜಯ ತೇ ಹನಃ ಉಶತೀ ದಿವ ಮಾತರ ಅಂತೇಳಿ ಇನ್ನೊಂದು ಮಂತ್ರ ಇದೆಗೆ ಓಂ ತಸ್ಮವಹ ಯಿನ್ಮಥ ಆಪೋ ಜನಯಥ ಎಂತಕ್ಕಂಥದ್ದು ಇನ್ನೊಂದು ಪಾದಕ್ಕೆ ಹೀಗೆ ಇದನ್ನು ಕಾಲಿನ ಸಂಧಿಗಳಲ್ಲಿ ಪ್ರೋಕ್ಷಿಸಬೇಕು ಅಂತೇಳಿ ಹೇಳ್ತಾರೆ ಅಂದರೆ ಅದಕ್ಕೆ ಮಂತ್ರಸ್ನಾನಕ್ಕೆ ನೋಡಿ ಅದಕ್ಕೊಂದು ಕ್ರಮ ಇದೆ ಅಂದರೆ ಭುವಿ ಮೂರ್ಧ್ನಿ ತಥಾಕಾಶೇ ಮೂರ್ಧ್ನಿ ಆಕಾಶೆ ತಥಾ ಭುವಿ ಆಕಾಶೇ ಭುವಿ ಮೂರ್ಧ್ನಿ ಸ್ಯಾತ್ ನವಮಾರ್ಜನ ಲಕ್ಷ್ಮ ಲಕ್ಷಣಂ ಅಂತೇಳಿ ಹೇಳ್ತಾರೆ ಒಂದು ಕಡೆ ಬೇರೊಂದು ಕಡೆ ಹೇಳಿದ್ದಾರೆ ಅಂದರೆ ಯಾವ ರೀತಿ ಮಾರ್ಜನ ಸ್ನಾನ ಇದು ಮಂತ್ರಸ್ನಾನ ಅಂತೇಳಿದರೆ ನವಮಾರ್ಜನ ಒಂಬತ್ತು ಮಾರ್ಜನಗಳು ಮಾರ್ಜನ ಅಂದರೆ ಸ್ನಾನ ಒಂಬತ್ತು ಭಾಗಕ್ಕೆ ಯಾವ ರೀತಿ ಒಂಬತ್ತು ಸಲ ನೋಡಿ ಇದರಲ್ಲಿ ಮೂರು ಮಂತ್ರಗಳಿದೆ ಆಪೋಹಿಷ್ಠ ಅಂತೇಳಿ ಒಂದು ಮಂತ್ರ ಆಪೋಹಿಷ್ಠಾ ಮಯೋಭುವ ತಾನೂರ್ಜೆದ ದಾತನಾ ಮಹೀರಣ ಯಕ್ಷಸೆ ಅಂತ ಹೇಳಿ ಒಂದು ಮಂತ್ರ ಇನ್ನೊಂದು ಓಂ ಯೋ ವಶಿವಮೋರಸ ತಸ್ಯ ಭಾಜಯ ತೇಹನಃ ಉಶತೀರಿವ ಮಾತರಹ ಅಂತೇಳಿ ಎರಡನೇದು ಮೂರನೇದು ಓಂ ತಸ್ಮ ರಂಗ ಮಾಮ ವೋ ಆಪೋ ಜನ ಚನಃ ಈ ಮೂರು ಮಂತ್ರಗಳನ್ನು ಹೇಗೆ ಹೇಗೆ ಉಪಯೋಗ ಮಾಡಬೇಕು ಅಂತೇಳಿ ಭೂವಿ ಮೊದಲು ಪಾದಗಳಿಗೆ ಭೂಮಿಯಲ್ಲಿರತಕ್ಕಂಥದ್ದು ಪಾದ ಹ್ಞೂ ಪಾದಗಳಿಗೆ ಪ್ರೋಕ್ಷಣೆ ಕೂತ್ಕೊಂಡಿರುವಾಗಲೇ ನಾವು ಹ್ಞೂ ಕೂತ್ಕೊಂಡಿರುವಾಗ ಕಾಲು ಮಾಡಿಸಿ ಕೂತಿರುವಾಗ ಹೇಗೆ ಮಂತ್ರ ಸ್ನಾನ ಮಾಡುವಂಥದ್ದು ಪಾದಗಳಿಗೆ ಪ್ರೋಕ್ಷಣೆ ಮಾಡಬೇಕು ಸಿಂಪಡಿಸಬೇಕು ಈ ಮಂತ್ರ ಹೇಳ್ತಾ ಯಾವುದು ಆಪೋ ಮೊದಲನೇ ಮಂತ್ರವನ್ನು ಭುವಿ ಮೂರ್ಧ್ನಿ ಮೂರ್ಧ ಅಂದರೆ ಶಿರಸ್ಸು ಹ್ಞೂ ಅಂದರೆ ಓಂ ಯೋಶ್ವತ ಮೂರಸಹ ಎನ್ನತಕ್ಕದ್ದನ್ನು ಶಿರಸ್ಸಿಗೆ ಪ್ರೋಕ್ಷಣೆ ಮಾಡಬೇಕು ಭುವಿ ಮೂರ್ಧ್ನಿ ತಥ ಆಕಾಶಿ ಆಕಾಶ ಅಂದರೆ ಹೃದಯ ಆಕಾಶ ಅಂತೇಳಿ ಹೃದಯ ಎದೆ ಭಾಗಕ್ಕೆ ಚಸ್ಮಾ ಆರಂಗಮಾಮು ಹೇಳಿ ಪ್ರೋಕ್ಷಣೆ ಮಾಡುವಂಥದ್ದು ಇದು ಒಂದನೇದು ಮೂರು ಆಯ್ತು ಇಲ್ಲಿ ಪುನಃ ಈ ರೀತಿ ಮೂರು ಸಲ ರಿಪೀಟ್ ಮಾಡುವಾಗ ಒಂಬತ್ತು ನವಮಾರ್ಜನ ಆಗ್ತದೆ ಭೂವಿ ಮೂರ್ಧನಿ ತಥಾ ಆಕಾಶೇ ಮೂರ್ಧ್ನಿ ಆಕಾಶೆ ತಥಾ ಭುವಿ ಆಮೇಲಿನದ್ದು ಹೇಗೆ ತಲೆ ಎದೆ ಮತ್ತು ಪಾದ ಈ ರೀತಿ ಈ ಮೂರು ಮಂತ್ರಗಳನ್ನು ಮಂತ್ರಗಳಿಂದ ಪ್ರೋಕ್ಷಣೆ ಮಾಡಬೇಕು ಮೂರ್ಧನ ಆಕಾಶೆ ತಥಾ ಭುವಿ ಅಂತೇಳಿ ಎರಡನೇದು ಆಕಾಶೆ ಭುವಿ ಮೂರ್ಧ್ನಿ ಸ್ಯಾತ್ ನವಮಾರ್ಜನ ಲಕ್ಷಣಂ ಅಂದರೆ ಆಕಾಶ ಮೊದಲು ಅಂದರೆ ಎದೆಗೆ ಮೊದಲು ಆ ಅಪೋಹಿಷ್ಟ ಅಂತೇಳಿ ಹೇಳ್ತಕ್ಕಂಥದ್ದು ಆಮೇಲೆ ಯೋಶಿವ ಮೊರಸ ಅಂತೇಳಿ ಪಾದಕ್ಕೆ ಆಕಾಶೆ ಭುವಿ ಆಮೇಲೆ ಮೂರ್ಧನೇ ಸ್ಯಾತು ತಸ್ಮಾರಂಗಮಾಮು ಅಂತೇಳಿ ತಲೆಗೆ ನವಮಾರ್ಜನ ಲಕ್ಷಣ ಈ ರೀತಿ ನಾವು ಪ್ರೋಕ್ಷಣೆ ಮಾಡುವಂಥದ್ದು ಇದು ಒಂಬತ್ತು ನವಮಾರ್ಜನ ಲಕ್ಷಣ ಅಂತೇಳಿ ಮಂತ್ರಸ್ನಾನ ಇದನ್ನೇ ಇಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ ಪಾದೇ ಮೂರ್ಧ್ನೇ ಹೃದಯ ಶೈವ ಮೂರ್ಧ್ನೇ ಹೃತ್ಪಾದ ಏ ಹೃತ್ಪಾದ ಮೂರ್ಧ್ನಿ ಸಂಪ್ರೋಕ್ಷ್ಯ ಮಂತ್ರಸ್ನಾನಂ ವಿಧುರ್ಬುಧ ನೋಡಿ ಇಲ್ಲಿ ಭುವಿ ಮೂರ್ಧ್ನಿ ತಥಾಕಾಶೆ ಇಲ್ಲಿ ಅದೇ ರೀತಿ ಹೇಳಿದ್ದು ಪಾದೆ ಮೂರ್ಧ್ನಿ ಹೃದಯ ಚೈವ ಮೂರ್ಧ್ನಿ ಹೃತ್ಪಾದ ಚ ಅಂದರೆ ಭೂವಿ ಮೂರ್ಧ್ನಿ ತಥಾಕಾಶೆ ಮೂರ್ಧ್ನಿ ಆಕಾಶೆ ತಥಾಭುವಿ ಅದೇ ರೀತಿ ಹೇಳಿದ್ದಾರೆ ಇಲ್ಲಿ ಕೂಡ ಇನ್ನೊಂದು ಆಕಾಶೆ ಭುವಿ ಮೂರ್ಧ್ನಿ ಸ್ಯಾತ್ ಅಂದರೆ ಇಲ್ಲಿ ಆಕಾಶ ಅಂದರೆ ಹೃದಯ ನೋಡಿ ಹೃತ್ಪಾದ ಮೂರ್ಧ್ನಿ ಆಕಾಶೆ ಅಂದರೆ ಪಾದ ಮೂರ್ಧನಿ ಅಂದರೆ ತಲೆಯಲ್ಲಿ ಹೃತ್ಪಾದಿ ಸಂಪ್ರೋಕ್ಷ್ಯ ಇಲ್ಲಿ ಕೂಡ ಅದೇ ರೀತಿ ಹೇಳ್ತಾರೆ ಶಿವಪುರಾಣದಲ್ಲಿ ಮಂತ್ರಸ್ನ ವಿ ದುರ್ಬುಧಾ ಇದೇ ಮಂತ್ರಸ್ನಾನ ಪ್ರೋಕ್ಷಣೆ ಮಾಡುವಂಥದ್ದು ಈ ರೀತಿಯಾಗಿ ಕ್ರಮವಾಗಿ ಈಶತ್ಸ್ಪರ್ಶೇ ಚೌಸ್ವಾಸ್ಥ್ಯೇ ರಾಜಭ್ರಷ್ಟಭಿ ಚತಿ ಮಂತ್ರಸ್ನಾನಮ ಸಮಾಚರಿ ಹಾಗಾದರೆ ಈ ಮಂತ್ರಸ್ನಾನ ಯಾವಾಗ ಅಂತೇಳಿದರೆ ಸಾಮಾನ್ಯವಾದ ಅಶುದ್ದಿ ವಸ್ತು ಸ್ಪರ್ಶ ಆದರೆ ನಾವು ಸ್ನಾನ ಆಗಿರ್ತದೆ ನಮ್ಮದು ಬಾಹಿ ಅದು ನಿಜವಾದ ನೀರಿನಲ್ಲಿ ಮಾಡಿದಿರ್ತಕ್ಕಂಥ ಸ್ನಾನ ಆಗಿರ್ತದೆ ಆದರೂ ಕೂಡ ಅದರ ನಂತರ ಏನಾದರೂ ಅಶುದ್ಧಿಯಾದಂಥ ವಸ್ತುಗಳನ್ನು ಸಾಮಾನ್ಯ ಮುಟ್ಟಿಬಿಟ್ರೆ ಅನಾರೋಗ್ಯ ಇದ್ದರೆ ಕಾಯಿಲೆ ಹ್ಞೂ ಕಾಯಿಲೆ ಇದ್ದರೆ ಸ್ನಾನ ನಾವು ಮಾಡದಿದ್ದರೂ ಮಂತ್ರಸ್ನಾನ ಮಾಡಬೇಕು ಅಂತೇಳಿ ಹ್ಞೂ ಈಗ ತೀವ್ರವಾದ ಜ್ವರಾಲ ಇದ್ದಾಗ ಸ್ನಾನ ಮಾಡಲಿಕ್ಕೆ ಆಗೋದಿಲ್ಲ ಮಂತ್ರಸ್ನಾನ ಸಾ ಆಮೇಲೆ ರಾಜಭಯ ಈಶತ್ ಸ್ಪರ್ಶೇಚ आमले दौस्वास्थ्य अरे दुस्वास्थ्य अंदर दौस्वास्थ्य अदर पुस्वास्थ्य से भाव दौस्वास्थ्यम अंत अरे दुस्वास्थ्य अंदर केट्ट स्वास्थ्य आरोग्य अंदर अनारोग्य कट्ट आरोग्य अंतर आम राज्रभिचर राजभय राज्यभय शुभ भयतियाल अगत्यागति काले ಜರೂರಾಗಿ ಬಂದಂತಹ ಪ್ರಯಾಣ ಆಗತ್ಯ ಅಗತ್ಯ ಅಲ್ಲ ಗತಿ ಕಾಲೇ ಗಮನಕಾಲ ಪ್ರಯಾಣ ಕಾಲ ಬಂದಾಗ ಜರೂರಾಗಿ ಅರ್ಜೆಂಟಾಗಿ ಹೋಗಬೇಕು ಸ್ನಾನ ಮಾಡಲಿಕ್ಕೆ ಬುರಿಸುತ್ತಿಲ್ಲ ಆವಾಗ ಮಂತ್ರಸ್ನಾನಮ ಸಮಾಚರೆಯುತ್ತೆ ಇಂತಹ ಕಾಲಗಳಲ್ಲಿ ವಿಧಿವತ್ತಾಗಿ ಸ್ನಾನ ಮಾಡಲಿಕ್ಕೆ ಅವಕಾಶ ಇಲ್ಲದಿರ್ತೇವೆ ಒಂದು ಸಂದರ್ಭದಲ್ಲಿ ಹ್ಞೂ ಮಂತ್ರಸ್ನಾನವನ್ನು ಮಾಡಬಹುದು ಪ್ರಾತಃ ಸೂರ್ಯಾನುವಕಾಯಗ್ನಿ ಅನ್ವಾಕಃ ಆಪೀತ್ವಾ ತಮಧ್ಯೆ ಪುನಃ ಪ್ರೋಕ್ಷಣಮಾಚರೆಯ ಅಂತೇಳಿ ಮುಂದೆ ಪ್ರೋಕ್ಷಣೆಯನ್ನು ಹೇಳ್ತಾರೆ ಪ್ರಾತಃ ಕಾಲದಲ್ಲಿ ಸೂರ್ಯಶ್ಚಮನ್ಯುಷ್ಚಯ ಅಂತಕ್ಕಂಥ ಸೂರ್ಯಾನು ಸೂರ್ಯಾನುವಾಕದಿಂದಲೂ ಪ್ರಾತಃ ಸೂರ್ಯಾನುವಾಕ್ಯನ ಸಾಯಂ ಅಗ್ನಿಯಾನುವಾಕತ ಸಾಯಂಕಾಲದಲ್ಲಿ ಅಗ್ನಿಶ್ಚಮಾಮನ್ಯುಷ್ಚಯ ಅಂತಕ್ಕಂಥ ಅಗ್ನಿ ಅನುವಾಕದಿಂದ ಜಲಪ್ರಾಶನ ಮಾಡಬೇಕು ಆಪ ಪೀತ್ವಾ ನೀರನ್ನು ಕುಡಿದು ತಥಾ ಮಧ್ಯೆ ಪುನಃ ಪ್ರೋಕ್ಷಣಮ ಆಚರಿಯುತ್ ಪುನಃ ಆಪೋಹಿಷ್ಟ ಅಂತಕ್ಕಂಥ ಮಂತ್ರದಿಂದ ಪ್ರೋಕ್ಷಣೆ ಮಾಡಿಕೊಳ್ಳಬೇಕು ಇದು ನಮ್ಮ ಸಂಧ್ಯಾ ವಂದನೆ ಇಲ್ಲಿ ಹೇಳ್ತಾ ಇದ್ದಾರೆ ನಿತ್ಯಕರ್ಮದಲ್ಲಿ ಹಾಸೋಕ್ಯ ಆಗಿದೆ ಸಂಧ್ಯಾ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ಅಂದರೆ ಪ್ರಾತಃ ಕಾಲದಲ್ಲಿ ಓಂ ಸೂರ್ಯಶ್ಚಮನ್ಯಶ್ಚ ಮನ್ಯುಪತಿ ಮನ್ಯೋಕೃತೆಭ್ಯ ಪಾಪಭ್ಯೋ ರಕ್ಷಮಕರ್ಷ ಮನಸ ವಾಚಸ್ತ ಪದ್ಯಾದೇಣ ಶಿಷ್ಯಾ ರಾತ್ರಿ ಸ್ಥದವಲುಂಪತೋ ಯತ್ಕಿಂಚದುರಿ ತಮ್ಮಯೀ ಇದ ಮಹಮ್ಮತ ಯೋ ನೋ ಸೂರ್ಗೆ ಜ್ಯೋತಿಷಿಯು ಹೋಮಿಸ್ ನೋಡಿದ್ರೆ ನೀರು ಕುಡಿಯುವಂಥದ್ದು ಹೇಗೆ ನಾನು ಯಾವುದೆಲ್ಲ ದುರಿತ ಪಾಪಗಳು ಮಾಡಿದ್ದೇನೆ ರಾತ್ರಿ ಕಾಲದಲ್ಲಿ ಅದರ ಕ್ಷಯ ಆಗಲಿ ಅಂತೇಳಿ ಹೇಳ್ತಕ್ಕಂಥದ್ದು ಯಾವುದೇ ನಮ್ಮ ಕರ್ಮ ಯಾವುದು ಕರ್ಮೇಂದ್ರಿಯಗಳಿಂದ ಆದಂತಹದ್ದು ಎಲ್ಲ ಯಾವುದು ವಾಕ್ಪಾಣಿ ಪಾದ ಪಾಯು ಗುದ ಯು ಅಂದರೆ ಉಪಸ್ಥ ಅಥವಾ ಲಿಂಗ ಹೀಗೆ ಪಂಚಕರ್ಮ ಇಂದ್ರಿಯಗಳಿದೆ ಐದು ಕರ್ಮೇಂದ್ರಿಯಗಳು ನಮ್ಮದು ವಾಕ್ ಮಾತಿನಿಂದ ಪಾಣಿ ಕೈಯಿಂದ ಪಾದ ಕಾಲಿನಿಂದ ಆಮೇಲೆ ಗುದ ದ್ವಾರದಿಂದ ಅಥವಾ ಲಿಂಗದಿಂದ ಹೀಗೆ ಪಂಚ ಕರ್ಮೇಂದ್ರಿಯಗಳಿಂದಲೂ ಕೂಡ ಶಿಷ್ಣ ಅಂದ್ರಿಯಲ್ಲಿ ಬರ್ತದೆ ಹೀಗೆ ಇದರಿಂದ ಯಾವುದರಿಂದಲೂ ಮಾಡಿದಂಥ ಪಾಪಗಳಿದ್ದರೆ ರಾತ್ರಿಯಲ್ಲಿ ಅದು ಹಗಲು ಬೆಳಿಗ್ಗಿನ ಪ್ರಾತಃ ಸಂಧ್ಯಾ ಮಾಡಿದಾಗ ಅದು ನಾಶ ಆಗಿ ಹೋಗಲಿ ಅದು ದುರಿತ ಕ್ಷಯಕ್ಕಾಗಿ ನಿತ್ಯ ಕರ್ಮಗಳು ಹೇಳಿರತಕ್ಕಂಥದ್ದು ಹ್ಞೂ ನಮ್ಮ ಪಾಪದ ಕ್ಷಯಕ್ಕಾಗಿ ಹಾಗಾಗಿ ನಿತ್ಯ ಕರ್ಮ ಬಿಡಲೇಬಾರ್ದು ಒಲೇದರೆ ಪಾಪ ತುಂಬುತ್ತಾ ಹೋಗ್ತದೆ ನಾಶ ಆಗೋದಿಲ್ಲ ಸಾಯಂಸೆಯಲ್ಲಿ ಅಗ್ನಿಶ್ಚ ಮಾಮನ್ ಅದರಲ್ಲಿ ಯದಹನಾಥ್ ಅಂದರೆ ಹಗಲು ಮಾಡಿದಂತಹ ಪಾಪ ನಾಶ ಆಗ್ತದೆ ಆಹಸ್ತವಲು ಪಥು ಅಂತ ಬರ್ತದೆ ಅದರಲ್ಲಿ ಅಗ್ನಿಶ್ಚ ಮಾಮನ್ ನಿಶ್ಚ ಪಾಪೇಭ್ಯೋ ರಕ್ಷಂತಾಂ ಪಾಪಗಳಿಂದ ನಮ್ಮನ್ನು ರಕ್ಷಿಸಲಿ ಹ್ಞೂ ಪಾಪೇಭ್ಯೂ ರಕ್ಷಂತ ಅಂಥೇಳಿ ಹಾಗೆ ಬರ್ತದೆ ಅದರಲ್ಲಿ ರಾ ಅಹಸ್ತದವಲುಂಪತು ಅಂತೇಳಿ ಬರ್ತದೆ ಅಂದರೆ ಹಗಲು ಮಾಡಿದಂತಹ ಪಾಪ ನಾಶ ಆಗಲಿ ಅಂತಕ್ಕಂಥದ್ದು ಸಂಜೆ ಮಾಡುವಂಥ ಸಾಯಂ ಸಂಧ್ಯಾ ಒಂದನೆಯಲ್ಲಿ ಅದನ್ನು ಹೇಳಬೇಕು ಅಂತೇಳಿ ಹೇಳ್ತಾರೆ ಪುನಃ ಆಪೋಹಿಷ್ಟ ಮಂತ್ರದಿಂದ ಪ್ರೋಕ್ಷಣೆ ಮಾಡಿಕೊಳ್ಬೇಕಾಗ್ತದೆ ಮೊದಲೊಮ್ಮೆ ಈ ಮೂರು ಒಂಬತ್ತು ಬಾರಿ ಮಾಡಿ ಈಗ ಪುನಃ ಒಂದು ಬಾರಿ ಆಪೋಹಿಷ್ಟ ಮತ್ತು ಶಿವ ತಮೋರ ಸಹ ಓಂ ಯೋಗ ಮತ್ತೊಂದು ತಸ್ ಇದು ತಸ್ ಮಾರಂಗಮಾಮೋಹ ಈ ಮೂರು ಮಂತ್ರಗಳಿಂದ ಮೂರು ಸಾವಿರ ಪ್ರೋಕ್ಷಣೆ ಮಾಡಲಿಕ್ಕಿದೆ ಆಮೇಲೆ ಇನ್ನೊಂದು ಇದೆ ಅದರಲ್ಲಿ ಇನ್ನು ಮುಂದಿನದನ್ನು ನಾವು ನಾಳೆ ನೋಡುವ ಹರಿರಾಮ ಓಂ ಸ್ವಸ್ತಿ ಶಿವಾರ್ಪಣ